ಹದಿನೈದನೇ ಕಕ್ಷೆಯಲ್ಲಿ ಬರುವಂಥ ಪ್ರಸೂತಿದೇವಿಯ ಸ್ತೋತ್ರ ತಾತನ ಅಪ್ಪಣೆಯಿಂದ ನೀ ಉಳ್ಳ ಅರವತ್ತು ಮಕ್ಕಳ ಪ್ರೀತಿಯಿಂದಲೇ ಪಡೆದವರಿಗಿತ್ತು ಮನ್ನಿಸಿದೆ ವೀತಿಹೋತ್ರನ ಸಮಳೆನಿಸುವ ಪ್ರಸೂತಿ ಜನನಿ ತಂಗ್ರಿಕಮಲಕ್ಕೆ ನಾತುಸಿಸುವೆ ತಲೆಬಾಗುವವೆಂಬ ಕುಟುಂಬ ಸಲಹುವುದು ತಾತನಾದ ಪಿತಾಮಹನಾದ ಬ್ರಹ್ಮದೇವನ ಅಪ್ಪಣೆಯಿಂದ ಪ್ರಸೂತಿದೇವಿ ನೀನು ದಕ್ಷ ಅರವತ್ತು ಹೆಣ್ಣು ಮಕ್ಕಳನ್ನು ಪ್ರೀತಿಯಿಂದ ಪಡೆದು ಅವರನ್ನು ಚಂದ್ರ ಕಶ್ಯಪ್ಪ ಮೊದಲಾಗಿರ್ತಕ್ಕಂಥವರಿಗೆ ವಿವಾಹ ಮಾಡಿಕೊಟ್ಟು ಮನ್ನಿಸಿದೆ ಪ್ರೀತಿ ಹೋತ್ರ ಅಂದರೆ ಅಗ್ನಿ ಅಗ್ನಿಗೆ ಸಮಳೆನಿಸುವಂತಹ ಪ್ರಸೂತಿದೇವಿ ಜನನಿ ಸ್ವರೂಪಳೇ ನಿನ್ನ ಅಂಗ್ರಿ ನಾನು ಸ್ತೋತ್ರ ಮಾಡ್ತಾ ನಮಸ್ಕಾರವನ್ನು ಮಾಡ್ತೀನಿ ನಮ್ಮ ಕುಟುಂಬವನ್ನು ರಕ್ಷಣೆ ಮಾಡು ಅಂತ ದಕ್ಷ ಪ್ರಜಾಪತಿಗೆ ಸ್ವಯಂಭೂಮನು ಪುತ್ರಿ ಜನಿಸಿದ್ದು ಹದಿನಾರು ಜನ ಮಕ್ಕಳು ಪ್ರಸೂತಿ ಅವರಲ್ಲಿ ಹದಿಮೂರು ಪುತ್ರಿಯನ ಯಮದೇವರಿಗೋ ಸ್ವಾಹ ಅನ್ನೋಳನ ಅಗ್ನಿದೇವನಿಗೋ ಸ್ವಧಾಳನ ಪಿತೃದೇವತೆಗಳಿಗೂ ಸತಿಯನ್ನು ರುದ್ರದೇವರಿಗೂ ಕೊಟ್ಟು ಪ್ರಸೂತಿದೇವಿ ವಿವಾಹವನ್ನು ಮಾಡಿಕೊಡ್ತಾಳೆ ಮುಂದೆ ದಕ್ಷ ಪ್ರಜಾಪತಿ ಪ್ರಾಥೇತಸರ ಮಗನಾಗಿ ದಕ್ಷ ಅನ್ನ ಹೆಸರಿನಿಂದಲೇ ಪುನಃ ಹುಟ್ಟಿದಾಗ ಪಂಚಜನ ಅನ್ನೋ ಪ್ರಜಾಪತಿಯ ಮಗಳಾಗಿರ್ತಕ್ಕಂಥ ಅಸಿಗ್ನಿಯನ ಮದುವೆಯಾಗಿ ಅವಳಲ್ಲಿ ಅರವತ್ತು ಮಂದಿ ಹೆಣ್ಣು ಮಕ್ಕಳನ್ನು ಪಡ್ಕೋತಾನೆ ಆಗ ಹಸಿಕ್ನಿ ಹತ್ತು ಮಂದಿಯನ್ನು ಯಮದೇವರಿಗೆ ಇಪ್ಪತ್ತೇಳು ಮಂದಿಯನ್ನ ಚಂದ್ರನಿಗೆ ಹದಿಮೂರು ಮಂದಿ ಹೆಣ್ಣು ಮಕ್ಕಳನ್ನು ಕಶೇಪರಿಗೂ ಇಬ್ಬರನ್ನು ಭೂತಮುನಿಗೂ ಇಬ್ಬರನ್ನ ಅಂಗಿರಸಮುನಿಗೂ ಇಬ್ಬರನ್ನು ಕೃಶಾಶ್ವನಮನಿಗೂ ಉಳಿದ ನಾಲ್ಕು ಜನರನ್ನು ಮತ್ತೆ ಕಶೇಪರಿಗೆ ಮದುವೆ ಮಾಡಿ ಕೊಡ್ತಾಳೆ ದಕ್ಷ ದಕ್ಷನಾಗಿ ತಿರುಗಿ ಹುಟ್ಟಿದಾಗ ಅವನ ನಿಯತ ಪತ್ನಿಯಾಗಿದ್ದರಿಂದ ಪ್ರಸೂತಿಯು ಅಸಿಕ್ನಿಯಾಗಿ ಜನಿಸಿದಳು ಅಂತ ತಿಳ್ಕೊಬೇಕು ಹೀಗಾಗಿ ಅರವತ್ತು ಕನ್ಯರ ಹೆತ್ತ ತಾಯಿಯೇ ಪ್ರಸೂತಿಯನ ಅಭಿಪ್ರಾಯದಿಂದ ಅರವತ್ತು ಮಕ್ಕಳ ಪ್ರೀತಿಯಿಂದ ಪಡೆದು ಅಂತ ತಿಳಿಸಿದ್ದಾರೆ ಇಲ್ಲದೇ ಇದ್ದರೆ ಆರು ಮಕ್ಕಳ ಆರು ಪ್ಲಸ್ ಹತ್ತು ಅಂದರೆ ಮಕ್ಕಳ ಅಂತ ಸ್ಪಷ್ಟ ಹೇಳ್ತಿದ್ರು ಅಂತ ಒಬ್ಬ ವ್ಯಾಖ್ಯಾನಕಾರರು ಈ ರೀತಿಯಾಗಿ ತಿಳಿಸ್ತಾರೆ ಇನ್ನೊಂದು ವ್ಯಾಖ್ಯಾನಕಾರರ ಅಭಿಪ್ರಾಯ ಈ ರೀತಿ ಪ್ರಸೂತಿ ದಕ್ಷ ಅವಳಲ್ಲಿ ಮೊದಲು ಹದಿನಾರು ಜನ ಪುತ್ರಿಯರು ಹುಟ್ಟಿದ್ರು ಅವರಲ್ಲಿ ಹದಿಮೂರು ಜನರನ್ನ ಯಮದೇವರಿಗೆ ಸ್ವಹಾಳನ್ನು ಅಗ್ನಿದೇವನಿಗೆ ಸದಾ ಅವಳನ್ನು ಪಿತೃದೇವತೆಗಳಿಗೂ ಸತಿಯನ್ನು ಕೊನೆ ಮಗಳನ್ನು ರುದ್ರದೇವರಿಗೂ ವಿವಾಹ ಮಾಡಿಕೊಟ್ರು ಅಂತ ಭಾಗವತ ಚತುರ್ಥ ಸ್ಕಂದದಲ್ಲಿ ಬಂದಿರೋ ವಿಚಾರವನ್ನು ತಿಳಿಸ್ತಾರೆ ಅಸಿಕ್ನಿಯಲ್ಲಿ ಹುಟ್ಟಿದ್ದು ಅರವತ್ತು ಪುತ್ರಿಯರು ಅವರನ್ನು ಚಂದ್ರಪ್ಪ ಕಶ್ಯಪ ಮೊದಲಾದವರಿಗೆ ವಿವಾಹ ಮಾಡಿಕೊಟ್ಟ ಅಂತ ಆರನೇ ಸ್ಕಂದ ಭಾಗವತದಲ್ಲಿ ತಿಳಿಸ್ತಾರೆ ಈ ವಿವರಗಳನ್ನೆಲ್ಲ ಇಲ್ಲಿ ಅರವತ್ತು ಮಕ್ಕಳ ಪ್ರೀತಿಯಿಂದಲೇ ಪಡೆದವರೆಗಿತ್ತು ಮನ್ನಿಸಿದೆ ಅಂತ ಸೂಚನೆ ಮಾಡಿದ್ದು ಒಂದು ರೀತಿಯಾಗಿ ಇನ್ನೊಂದು ವಿಚಾರ ಏನು ಅಂದರೆ ದಕ್ಷ ಪ್ರಜಾಪತಿ ಪಡೆದದ್ದು ಪಂಚಜನನನ ಪುತ್ರಿಯಾಗಿರ್ತಕ್ಕಂಥ ಅಸಿಕ್ನಿ ಅನ್ನೋಳಲ್ಲಿ ಅಂತ ಭಾಗವತ ಶಮ ಸ್ಕಂದದಲ್ಲಿ ತಿಳಿಸ್ತಾರೆ ಆದರೆ ಇಲ್ಲಿ ಪ್ರಸೂತಿ ತಾತನ ಪಣೆಯಿಂದ ನೀ ಪ್ರಖ್ಯಾತಿಯುಳ್ಳ ಅರವತ್ತು ಮಕ್ಕಳ ಪ್ರೀತಿಯಿಂದಲೇ ಪಡೆದವರಿಗಿತ್ತು ಅನ್ನಿಸಿದೆ ಅಂಥೇಳಿ ಪ್ರಸೂತಿ ದೇವಿಯ ಸ್ತೋತ್ರವನ್ನ ಮಾಡೋ ಸಂದರ್ಭದಲ್ಲಿ ಇಲ್ಲಿ ತಿಳಿಸ್ತಾರೆ ಆ ಪ್ರಸೂತಿ ದೇವಿನೇ ಅಸಿಕ್ನಿ ಅನ್ನೋ ಅರ್ಥದಲ್ಲಿ ಇದನ್ನು ಹೊಂದಿಸ್ಲಿಕ್ಕೆ ಹೊರಟಿರುವಂಥದ್ದು ಅಂತ ಇನ್ನು ಕೆಲವು ಲಿಖಿತ ಪ್ರತಿಗಳಲ್ಲಿ ಪ್ರಖ್ಯಾತಿಯುಳ್ಳ ಆರು ಹತ್ತು ಮಕ್ಕಳ ಅಂತ ಪಾಠ ಇದೆ ಆರು ಪ್ಲಸ್ ಹತ್ತು ಅಂದರೆ ಹದಿನಾರು ಈ ಪ್ರಸೂತಿ ಹದಿನಾರು ಮಕ್ಕಳನ್ನು ಪಡೆದಿದ್ದು ಭಾಗವತವೇ ಚತುರ್ಥ ಸ್ಕಂದದಲ್ಲಿ ತಿಳಿಸ್ತಾ ಇದೆ ಪ್ರಸೂತಿಂ ಮಾನವೀಂ ದ ಉಪಯೇಮೇ ಹೆಜಾತ್ಮಜಃ ತಂ ಸಸರ್ಜ ದುಹಿತೃ ಷೋಡಶ ಅಮಲಲೋಚನಾ ಆದ್ದರಿಂದ ಅರವತ್ತು ಮಕ್ಕಳ ಆರು ಮಕ್ಕಳ ಈ ರೀತಿಯಾಗಿ ಗೊಂದಲ ಇದೆ ಅಂತ ಕೆಲವರ ಅಭಿಪ್ರಾಯ ಅದರಿಂದ ಈ ಜನ್ಮದಲ್ಲಿ ಪ್ರಸೂತಿಯಾದವಳೆ ಇನ್ನೊಂದು ಜನ್ಮದಲ್ಲಿ ಅಸಿಕ್ನಿ ದೇವತೆಗಳಿಗೆ ಅವರವರ ನಿಯತ ಪತ್ನಿಯರೆ ಮತ್ತು ಪತ್ನಿಯರಾಗ್ತಾರಾದ್ದರಿಂದ ಅರವತ್ತು ಜನ ಅಂತ ಈ ರೀತಿಯಾಗಿ ನಿರ್ಣಯವನ್ನು ತಿಳಿಸ್ತಾರಲ್ಲಿ ಆದ್ದರಿಂದ ತಂದೆಯ ಅಪ್ಪಣೆಯಿಂದ ನೀನು ಪ್ರಖ್ಯಾತಿಯನ್ನು ಹೊಂದಿರತಕ್ಕಂಥ ಅರವತ್ತು ಮಕ್ಕಳನ್ನು ಪ್ರೀತಿಯಿಂದ ಪಡೆದು ಅವರವರಿಗೆ ಕೊಟ್ಟು ವಿವಾಹ ಮಾಡಿ ಯಾರೆಲ್ಲ ಚಂದ್ರ ಕಶ್ಯಪರು ಮೊದಲಾದವರಿಗೆ ಕೊಟ್ಟು ವಿವಾಹವನ್ನು ಮಾಡಿ ಮನ್ನಿಸಿದೆ ಅಗ್ನಿಗೆ ಸಮಾನಲೆನಿಸುವಂತಹ ತಾಯಿ ಪ್ರಸೂತಿ ನಿನ್ನ ಪಾದ ಕಮಲಕ್ಕೆ ನಾನು ಸ್ತೋತ್ರ ಮಾಡ್ತಾ ನಮಸ್ಕಾರ ಮಾಡ್ತೀನಿ ನನ್ನ ಕುಟುಂಬವನ್ನು ರಕ್ಷಣೆ ಮಾಡು ಮಾಡುವಂತ ಈ ರೀತಿಯಾಗಿ ಪ್ರಸೂತಿ ದೇವಿಯನ್ನು ಪ್ರಾರ್ಥನೆಯನ್ನು ಮಾಡ್ತಾರೆ